ಪರಮದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಅಲಿಫಿಲಿತ ದೇವಗ್ರಂಥ ಹಾಗೂ ಸುವ್ಯಕ್ತ ಕುರ್ಆನಿನ ಸೂಕ್ತಗಳಿವು ಇಂದು ಇಸ್ಲಾಂ ಧರ್ಮಾಹ್ವಾನವನ್ನು ಸ್ವೀಕರಿಸುವುದರ ಬದಲು ನಿಷೇಧಿಸಿದವರು ಪಶ್ಚಾತ್ತಾಪದ ಮೇಲೆ ಪಶ್ಚಾತ್ತಾಪ ಅಯ್ಯೋ ನಾವು ಮುಸ್ಲಿಮರಾಗುತ್ತಿದ್ದರೆ ಎನ್ನಲ್ಲಿರುವ ಆ ಕಾಲ ದೂರವಿಲ್ಲ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿರಿ ತಿಂದುಂಡು ಸುಖೋಪಭೋಗಗಳನ್ನು ಅನುಭವಿಸುತ್ತಾ ಇರಲಿ ಹುಸಿ ಭರವಸೆಯು ಇವರನ್ನು ಮರವೆಗೆ ಒಳಪಡಿಸಿರಲಿ ಸದ್ಯದಲ್ಲೇ ಇವರಿಗೆ ಮನವರಿಕೆಯಾಗುವುದು ನಾವು ಈ ಮುಂಚೆ ನಾಶಗೊಳಿಸಿದ ಪ್ರತಿಯೊಂದು ನಾಡಿಗೂ ಒಂದು ನಿರ್ದಿಷ್ಟ ಕರ್ಮಾವಧಿಯನ್ನು ಲಿಖಿತಗೊಳಿಸಲಾಗಿತ್ತು ಯಾವ ಜನಾಂಗವು ತನಗೆ ನಿಶ್ಚಯಿಸಲ್ಪಟ್ಟ ಕಾಲಕ್ಕಿಂತ ಮುಂಚೆ ನಾಶಗೊಳ್ಳುವುದೂ ಇಲ್ಲ ಅನಂತರ ಅದು ಉಳಿಯುವುದೂ ಇಲ್ಲೂಯ ಅಯ್ಯೂ ಅಲ್ಲದೀನು ಜ್ವಾಲೈದಿ ಇವರು ಹೇಳುತ್ತಾರೆ ಈ ಉಪದೇಶ ಅವತೀರ್ಣಗೊಂಡವನೇ ಖಂಡಿತವಾಗಿಯೂ ನೀನೊಬ್ಬ ಹುಚ್ಚ ಲವ್ ಮಚನಿಲ್ಮಲೀನ್ ನೀನು ಸತ್ಯವಾದಿಯಾಗಿದ್ದರೆ ನಮ್ಮ ಮುಂದೆ ದೇವಚರರನ್ನೇಕೆ ತರುವುದಿಲ್ಲ ನಾವು ದೇವಚರರನ್ನು ಸುಮ್ಮನೆ ಇಳಿಸುವುದಿಲ್ಲ ಅವರು ಇಳಿಯುವಾಗ ಸತ್ಯ ಸಹಿತವಾಗಿಯೇ ಇಳಿಯುತ್ತಾರೆ ಮತ್ತು ಆ ಬಳಿಕ ಜನರಿಗೆ ಕಾಲಾವಕಾಶ ನೀಡಲಾಗುವುದಿಲ್ಲ ಈ ಉಪದೇಶವನ್ನು ನಿಶ್ಚಯವಾಗಿಯೂ ನಾವು ಅವತೀರ್ಣಗೊಳಿಸಿರುತ್ತೇವೆ ಮತ್ತು ಸ್ವತಃ ನಾವೇ ಅದರ ರಕ್ಷಕರೂ ಆಗಿರುತ್ತೇವೆ ಓ ಪೈಗಂಬರರೆ ನಾವು ನಿಮಗಿಂತ ಮುಂಚೆ ಗತಿಸಿ ಅನೇಕ ಜನಾಂಗಗಳಲ್ಲಿ ಸಂದೇಶವಾಹಕರನ್ನು ಕಳುಹಿಸಿದ್ದೇವೆ ಅವರ ಬಳಿಗೆ ಬಂದಿದ್ದ ಸಂದೇಶವಾಹಕರನ್ನು ಅವರು ಎಂದೂ ಪರಿಹಾಸ್ಯ ಮಾಡದೆ ಇರಲಿಲ್ಲ ನಾವು ಈ ಉಪದೇಶವನ್ನು ಅಪರಾಧಿಗಳ ಹೃದಯದೊಳಗೆ ಇದೇ ರೀತಿಯಲ್ಲಿ ಸಲಾಖೆಯಂತೆ ಹಾಯಿಸುತ್ತೇವೆ ಅವರು ಇದರ ಮೇಲೆ ವಿಶ್ವಾಸವಿರಿಸುವುದಿಲ್ಲ ಇಂತಹವರ ವರ್ತನೆಯು ಪೂರ್ವಕಾಲದಿಂದಲೂ ಹೀಗೆಯೇ ನಡೆದು ಬರುತ್ತಿದೆ ನಾವು ಅವರಿಗೆ ಆಕಾಶದ ದ್ವಾರವೊಂದನ್ನು ತೆರೆದು ಅವರು ಹಾಡು ಹಗಲಲ್ಲೇ ಅದರ ಮೇಲೆ ಏರಲು ತೊಡಗುತ್ತಿದ್ದರೆ ಅವರು ನಮಗೆ ಕಣ್ಣು ಕಟ್ಟು ಮಾಡಲಾಗಿದೆ ಎಂದಷ್ಟೇ ಅಲ್ಲದೆ ನಮಗ ಮಾಟ ಮಾಡಲಾಗಿದೆ ಎಂದೂ ಹೇಳುತ್ತಿದ್ದರು ಆಕಾಶಗಳಲ್ಲಿ ಅನೇಕ ಬುರುಜುಗಳನ್ನು ಮಾಡಿರುವುದು ನಾವೇ ಅವುಗಳನ್ನು ನಾವು ನೋಡುವವರಿಗಾಗಿ ನಕ್ಷತ್ರಗಳಿಂದ ಅಲಂಕರಿಸಿರುತ್ತೇವೆ ಮತ್ತು ಪ್ರತಿಯೊಬ್ಬ ಧಿಕ್ಕರಿಸಲ್ಪಟ್ಟ ಶೈತಾನನಿಂದ ಅವುಗಳನ್ನು ಕಾಪಾಡಿರುತ್ತೇವೆ ಯಾವ ಶೈತಾನನು ಒಂದಿಷ್ಟು ಕದ್ದು ಕೇಳುವ ಹೊರತು ಅವುಗಳಲ್ಲಿ ದಾರಿಗಾಣಲಾರ ಮತ್ತು ಅವನು ಕದ್ದಾಲಿಸಲು ಪ್ರಯತ್ನಿಸುವಾಗ ಒಂದು ಪ್ರಕಾಶಮಯ ಜ್ವಾಲೆಯು ಅವನನ್ನು ಬೆನ್ನಟ್ಟುತ್ತದೆ ನಾವು ಭೂಮಿಯನ್ನು ಹರಡಿದೆವು ಅದರಲ್ಲಿ ಪರ್ವತಗಳನ್ನು ನಾಟಿದೆವು ಅದರಲ್ಲಿ ಎಲ್ಲ ಜಾತಿಯ ಸಸ್ಯಗಳನ್ನು ಸರಿಯಾಗಿ ನಿಶ್ಚಿತ ಪ್ರಮಾಣದಲ್ಲಿ ಬೆಳೆಸಿದೆವು ಮತ್ತು ಅದರಲ್ಲಿ ನಿಮಗಾಗಿಯೂ ನೀವು ಅನ್ನದಾತರಲ್ಲದಂತಹ ಅನೇಕ ಸೃಷ್ಟಿಗಳಿಗೂ ಜೀವನ ಸಾಧನೆಗಳನ್ನು ಒದಗಿಸಿದೆವು ಇಲ್ಲದೆ ಪದರಿ ಯಾವುದೇ ವಸ್ತುವಿನ ಭಂಡಾರ ನಮ್ಮ ಬಳಿ ಇಲ್ಲದೆ ಇಲ್ಲ ಮತ್ತು ಯಾವ ವಸ್ತುವನ್ನಾದರೂ ನಾವು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಇಳಿಸುತ್ತೇವೆ ಫಲಪ್ರದವಾದ ಮಾರುತಗಳನ್ನು ನಾವೇ ಕಳುಹಿಸುತ್ತೇವೆ ಅನಂತರ ಆಕಾಶದಿಂದ ನೀರನ್ನು ಸುರಿಸುತ್ತೇವೆ ಮತ್ತು ನಿಮ್ಮ ದಾಹವನ್ನು ತಣಿಸುತ್ತೇವೆ ಈ ಸಂಪತ್ತಿನ ಸಂಗ್ರಾಹಕರು ನೀವಲ್ಲುನು ಜೀವ ನೀಡುವವರು ಮರಣ ನೀಡುವವರು ನಾವೇ ನಾವೆ ಎಲ್ಲರ ವಾರೀಸುದಾರರಾಗುವವರಿದ್ದೇವೆ ನಿಮ್ಮ ಪೈಕಿ ಈ ಮುಂಚೆ ಗತಿಸಿ ಹೋದವರನ್ನು ನಾವು ಬಲ್ಲೆವು ಆ ಬಳಿಕ ಬರುವವರು ನಮ್ಮ ಕಣ್ಣ ಮುಂದಿದ್ದಾರೆ ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಅವರೆಲ್ಲರನ್ನು ಒಟ್ಟುಗೂಡಿಸುವನು ಅವನು ಮಹಾ ಧೀಮಂತನು ಸರ್ವಜ್ಞನೂ ಆಗಿರುತ್ತಾನೆ ನಾವು ಮಾನವನನ್ನು ಹಲಸಿದ ಮಣ್ಣಿನ ಒಣಗಾರೆಯಿಂದ ಸೃಷ್ಟಿಸಿದೆವು ಒಲ್ ಜಲ ಕುನಿ ಪದುರು ಮಿನ್ನರಿಸ ಮತ್ತು ಅದಕ್ಕಿಂತ ಮುಂಚೆ ಯಕ್ಷರನ್ನು ಅಗ್ನಿಯ ಜ್ವಾಲೆಯಿಂದ ಸೃಷ್ಟಿಸಿದ್ದೆವು ನಿಮ್ಮ ಪ್ರಭು ದೇವಚರರೊಡನೆ ನಾನು ಹಲಸಿದ ಮಣ್ಣಿನ ಒಣಗಾರೆಯಿಂದ ಒಬ್ಬ ಮಾನವನನ್ನು ಸೃಷ್ಟಿಸುವವನಿದ್ದೇನೆ ನಾನು ಅವನನ್ನು ಸಂಪೂರ್ಣಗೊಳಿಸಿ ಅವನೊಳಗೆ ನನ್ನ ಆತ್ಮದಿಂದ ಕೊಂಚ ಊದಿದಾಗ ನೀವೆಲ್ಲರೂ ಅವನ ಮುಂದೆ ಸಾಷ್ಟಾಂಗ ಬೆರಗಬೇಕು ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ಆ ಪ್ರಕಾರ ಎಲ್ಲ ದೇವಚರರು ಸಾಷ್ಟಾಂಗ ಬೆರಗಿದರು ಇಲ್ಲೂ ಈ ಬಿಲಿಸನ ಹೊರತು ಅವನು ಸಾಷ್ಟಾಂಗ ಬೆರಗುವವರೊಂದಿಗೆ ಸೇರಲು ನಿರಾಕರಿಸಿಬಿಟ್ಟನು ಪ್ರಭು ಕೇಳಿದನು ಓ ಇಬಿಳೀಸ್ ನೀನು ಸಾಷ್ಟಾಂಗ ಬೆರಗುವವರೊಂದಿಗೆ ಸೇರದಿರಲು ಕಾರಣವೇನು ಅವನು ಹೀಗೆ ಹೇಳಿದನು ನೀನು ಹಳಸಿದ ಮಣ್ಣಿನ ಗಾರೆಯಿಂದ ಸೃಷ್ಟಿಸಿದ ಈ ಮಾನವನಿಗೆ ಸಾಷ್ಟಾಂಗವೆರಗುವುದು ನನ್ನ ಕೆಲಸವಲ್ಲ ಆಗ ಪ್ರಭು ಇಲ್ಲಿಂದ ಹೊರಗೆ ನಡೆ ಏಕೆಂದರೆ ನೀನು ಶಪಿಸಲ್ಪಟ್ಟವನು ಮತ್ತು ಮುಂದೆ ನಿರ್ಣಾಯಕ ದಿನದವರೆಗೂ ನಿನ್ನ ಮೇಲೆ ಅಭಿಶಪನವಿದೆ ಎಂದನು ಆಗ ಅವನು ಓ ನನ್ನ ಪ್ರಭು ಹಾಗಿದ್ದರೆ ಸಕಲ ಮಾನವರು ಪುನಃ ಎಬ್ಬಿಸಲ್ಪಡುವ ದಿನದವರೆಗೆ ಕಾಲಾವಕಾಶ ನೀಡು ಎಂದು ಭಿನ್ನವಿಸಿದನು ಆಗ ಅಲ್ಲಾಹನು ಹೇಳಿದನು ಇದು ನಿನಗೆ ಕಾಲಾವಕಾಶವಿದೆ ನಮಗೆ ತಿಳಿದಿರುವ ಆ ನಿಶ್ಚಿತ ಸಮಯದವರೆಗೆ ಅವನೆಂದನು ಓ ನನ್ನ ಪ್ರಭು ನೀನು ನನ್ನನ್ನು ದಾರಿಗೇಡಿಸಿದಂತೆಯೇ ನಾನು ಭೂಮಿಯಲ್ಲಿ ಮನಮೋಹಕಗಳನ್ನುಂಟು ಮಾಡಿ ಎಲ್ಲ ಜನರನ್ನು ದಾರಿಗೇಡಿಸಿ ಬಿಡುವೆನು ನೀನು ಆಯ್ದುಕೊಂಡ ದಾಸರನ್ನು ಹೊರತು ಆಗ ಅಲ್ಲಾಹು ಹೀಗೆ ಹೇಳಿದನು ನೇರವಾಗಿ ನನ್ನನ್ನು ತಲುಪುವ ಮಾರ್ಗವಿದು ನಿಶ್ಚಯವಾಗಿಯೂ ನನ್ನ ನಿಷ್ಠಾವಂತ ದಾಸರ ಮೇಲೆ ನಿನ್ನ ಅಧಿಕಾರ ನಡೆಯದು ನಿನ್ನ ಅಧಿಕಾರವು ನಿನ್ನನ್ನು ಅನುಸರಿಸುವ ಪಥಭೃಷ್ಟರ ಮೇಲೆ ಮಾತ್ರ ನಡೆಯುವುದಷ್ಟೇ ನಿಶ್ಚಯವಾಗಿಯೂ ಅವರೆಲ್ಲರಿಗೂ ನರಕದ ವಾಗ್ದಾನವಿದೆ ಈ ನರಕಕ್ಕೆ ಏಳು ದ್ವಾರಗಳಿವೆ ಪ್ರತಿಯೊಂದು ದ್ವಾರಕ್ಕೆ ಅವರಲ್ಲೊಂದು ಭಾಗವನ್ನು ನಿಗದಿಗೊಳಿಸಲಾಗಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಕರ್ಮನಿಷ್ಠರು ಉದ್ಯಾನಗಳಲ್ಲಿಯೂ ಚಿಲುಮೆಗಳಲ್ಲಿಯೂ ಇರುವರು ಶಾಂತರಾಗಿಯೂ ನಿರ್ಭಯರಾಗಿಯೂ ಅವುಗಳೊಳಗೆ ಪ್ರವೇಶಿಸಿರೆಂದು ಅವರೊಡನೆ ಹೇಳಲಾಗುವುದು ಅವರ ಹೃದಯಗಳಲ್ಲಿ ಇರಬಹುದಾದ ಅಲ್ಪ ಸ್ವಲ್ಪ ಕೇಡನ್ನು ನಾವು ತೆಗೆದುಬಿಡುವೆವು ಅವರು ಪರಸ್ಪರ ಸಹೋದರರಾಗಿ ಅಭಿಮುಖರಾಗಿ ಆಸನಗಳಲ್ಲಿ ಕುಳಿತುಕೊಳ್ಳುವರು ಲಯು ಹೂಂಜೀ ಅವರಿಗೆ ಅಲ್ಲಿ ಯಾವತ್ತು ಪರಿಶ್ರಮ ಪಡಬೇಕಾಗಿ ಬರದು ಮತ್ತು ಅವರು ಅಲ್ಲಿಂದ ಹೊರ ಹಾಕಲ್ಪಡುವುದೂ ಇಲ್ಲ ಓ ಪೈಗಂಬರರೆ ನಾನು ಮಹಾ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತೇನೆಂದು ನನ್ನ ದಾಸರಿಗೆ ತಿಳಿಸಿಬಿಡಿರಿ ಇದರೊಂದಿಗೆ ನನ್ನ ಯಾತನೆಯು ಅತ್ಯಂತ ವೇದನಾಯುಕ್ತವಾಗಿದೆ ಎಂದೂ ತಿಳಿಸಿಬಿಡಿರಿ ಇವರಿಗೆ ಇಬ್ರಾಹಿಮರ ಅತಿಥಿಗಳ ವೃತ್ತಾಂತವನ್ನೂ ತಿಳಿಸಿರಿ ಅವರು ಇವರಲ್ಲಿಗೆ ಬಂದು ನಿಮಗೆ ಶಾಂತಿ ಇರಲಿ ಎಂದರು ಆಗ ಇವರು ನಮಗೆ ನಿಮ್ಮ ಬಗೆಗೆ ಹೆದರಿಕೆಯಾಗುತ್ತಿದೆ ಎಂದರು ಆಗ ಅವರು ಹೆದರಬೇಡಿರಿ ನಾವು ನಿಮಗೆ ಓರ್ವ ಮೇಧಾವಿಯಾದ ಪುತ್ರನ ಸುವಾರ್ಥ ನೀಡುತ್ತೇವೆ ಎಂದರು ಇಬ್ರಾಹಿಮರು ಈ ವೃದ್ಧಾಪ್ಯದಲ್ಲಿ ನೀವು ನನಗೆ ಮಗನ ಸುವಾರ್ಥ ನೀಡುತ್ತೀರಾ ನೀವೆಂತಹ ಸುವಾರ್ಥ ನೀಡುತ್ತಿರುವಿರೆಂದು ಕೊಂಚ ಯೋಚಿಸಿರಿ ಎಂದರು ಆಗ ಅವರು ನಾವು ನಿಮಗೆ ಪರಮ ಸತ್ಯವಾಗಿರುವ ಸುವಾರ್ಥ ನೀಡುತ್ತಿದ್ದೇವೆ ನೀವು ನಿರಾಶರಾಗಬೇಡಿರಿ ಎಂದು ಉತ್ತರ ಕೊಟ್ಟರು ಅಶ್ನತ್ಯ ತಮ್ಮ ಪ್ರಭುವಿನ ಅನುಗ್ರಹದ ಬಗ್ಗೆ ಪಥಭೃಷ್ಟರು ಮಾತ್ರ ನಿರಾಶರಾಗುತ್ತಾರೆ ಎಂದು ಹೇಳಿ ವೋ ಹುಬು ನೀವು ಯಾವ ಕಾರ್ಯಾಚರಣೆಗಾಗಿ ಬಂದಿರುವಿರಿ ಎಂದು ಕೇಳಿದರು ಆಗ ಅವರು ನಾವು ಒಂದು ಅಪರಾಧಿ ಜನಾಂಗದ ಕಡೆಗೆ ಕಳುಹಿಸಲ್ಪಟ್ಟಿದ್ದೇವೆ ಇಲ್ಲೂ ಮುನಜ್ಜುಮೀ ಆದರೆ ಲೂತರ ಮನೆಯವರು ಇದಕ್ಕೆ ಹೊರತಾಗಿದ್ದಾರೆ ಅವರ ಮನೆಯವರೆಲ್ಲರನ್ನೂ ನಾವು ರಕ್ಷಿಸುವೆವು ಲೂತರ ಪತ್ನಿಯ ಹೊರತು ಆಕೆ ಹಿಂದೆ ಉಳಿಯುವವರಲ್ಲಿ ಸೇರಿದವಳೆಂದು ನಾವು ವಿಧಿಸಿದ್ದೇವೆ ಎಂದು ಅಲ್ಲಾಹು ಹೇಳುತ್ತಾನೆ ಎಂದರು ಅನಂತರ ಆ ದೂತರು ಲೂತರಲ್ಲಿಗೆ ತಲುಪಿದಾಗ ಅವರು ನೀವು ನನಗೆ ಅಪರಿಚಿತರಾಗಿ ತೋರುತ್ತೀರಿ ಎಂದರು ಆಗ ಅವರು ಅಲ್ಲ ಯಾವುದರ ಆಗಮನದ ಬಗ್ಗೆ ಇವರು ಸಂದೇಹ ಅದನ್ನು ತೆಗೆದುಕೊಂಡು ನಾವು ಬಂದಿದ್ದೇವೆ ನಾವು ಸತ್ಯಸಹಿತ ನಿಮ್ಮ ಬಳಿಗೆ ಬಂದಿರುತ್ತೇವೆಂದು ನಾವು ನಿಮ್ಮೊಡನೆ ಖಾತ್ರಿಯಾಗಿ ಹೇಳುತ್ತೇವೆ ಆದುದರಿಂದ ಇನ್ನು ನೀವು ಸ್ವಲ್ಪ ರಾತ್ರಿ ಉಳಿದಿರುವಾಗಲೇ ನಿಮ್ಮ ಮನೆಯವರನ್ನು ಕರಕೊಂಡು ಹೊರಟು ಹೋಗಿಬಿಡಿರಿ ಮತ್ತು ನೀವು ಸ್ವತಃ ಅವರ ಹಿಂದೆ ಹಿಂದೆಯೇ ನಡೆಯಿರಿ ನಿಮ್ಮ ಪೈಕಿ ಯಾರು ಹಿಂತಿರುಗಿ ನೋಡಬಾರದು ನಿಮಗೆ ಎತ್ತ ಹೋಗಲು ಆಜ್ಞಾಪಿಸಲಾಗುತ್ತದೋ ಅತ್ತ ನೇರವಾಗಿ ಸಾಗಿರಿ ಎಂದು ಹೇಳಿದರು ಬೆಳಗಾಗುವುದರೊಳಗಾಗಿ ಅವರೆಲ್ಲರ ಗೊಳಿಸಲಾಗುದೆಂಬ ನಮ್ಮ ಈ ತೀರ್ಮಾನವನ್ನು ನಾವು ಅವರಿಗೆ ಮುಟ್ಟಿಸಿಬಿಟ್ಟೆವು ಇಷ್ಟರಲ್ಲಿ ನಗರದವರು ಸಂತೋಷದಿಂದ ಮೈಮರೆತು ಲೂತರ ಮನೆಗೆ ಧಾವಿಸಿ ಬಂದರು ಲೂತರು ಹೇಳಿದರು ಬಂಧುಗಳೇ ಇವರು ನನ್ನ ಅತಿಥಿಗಳು ನನ್ನನ್ನು ಅವಮಾನಿಸಬೇಡಿರಿ ಅಲ್ಲಾಹ ನನ್ನು ಭಯಪಡಿರಿ ನನ್ನನ್ನು ಅಪಮಾನಕ್ಕೀಡು ಮಾಡಬೇಡಿರಿ ಆಲೂ ಅವರು ಇಡೀ ಲೋಕದ ಗುತ್ತಿಗೆ ಪಡೆಯುವುದು ಬೇಡವೆನ್ನುತ್ತ ನಾವು ಪದೇ ಪದೇ ನಿಮ್ಮನ್ನು ತಡೆಯಲಿಲ್ಲವೇ ಎಂದು ಕೇಳಿದರು ಲೂತರೂ ವಿನಮ್ರತೆಯಿಂದ ನಿಮಗೇನಾದರೂ ಮಾಡಲೇಬೇಕೆಂದಿದ್ದರೆ ಇದೋ ನನ್ನ ಈ ಪುತ್ರಿಯರಿದ್ದಾರೆ ಎಂದು ಹೇಳಿದರು ನಿಮ್ಮ ಜೀವದಾಣೆ ಓ ಪೈಗಂಬರರೆ ಆಗ ಆ ಜನರು ಮದೋನ್ಮತ್ತರಾಗಿದ್ದರು ಅದರಿಂದ ಅವರು ಮೈ ಮರೆತಿದ್ದರು ಕಟ್ಟಕಡೆಗೆ ಉಷಾ ಕಾಲವಾದೊಡನೆ ಅವರ ಮೇಲೆ ಒಂದು ಭಯಾನಕ ಸ್ಫೋಟವೆರಗಿತು ನಾವು ಆ ನಾಡನ್ನು ಬುಡಮೇಲು ಮಾಡಿಬಿಟ್ಟೆವು ಮತ್ತು ಅವರ ಮೇಲೆ ಸುಡು ಮಣ್ಣಿನ ಕಲ್ಲುಗಳ ಮಳಗೆರೆದೆವು ಈ ಘಟನೆಯಲ್ಲಿ ವಿಚಾರಶೀಲರಿಗೆ ಮಹತ್ತಾದ ನಿದರ್ಶನಗಳಿವೆ ಈ ದುರ್ಘಟನೆ ಸಂಭವಿಸಿದ ಆ ಪ್ರದೇಶವು ಸಾರ್ವಜನಿಕ ಸಂಚಾರ ಮಾರ್ಗದಲ್ಲೇ ಇದೆ ಇದರಲ್ಲಿ ನಿಶ್ಚಯವಾಗಿಯೂ ಸತ್ಯವಿಶ್ವಾಸಿಗಳಿಗೆ ಎಚ್ಚರಿಕೆಯ ಸಾಧನಗಳಿವೆ ಐಕದವರು ಅಕ್ರಮಿಗಳಾಗಿದ್ದರು ನಾವು ಅವರ ಮೇಲೂ ಪ್ರತೀಕಾರವೆಸಗಿದೆವು ಈ ಎರಡು ಜನಾಂಗಗಳ ಅವಶೇಷಗಳು ರಾಜಮಾರ್ಗದಲ್ಲೇ ಇವೆ ಹಿಜಿರಿನವರು ಸಂದೇಶವಾಹಕರನ್ನು ಸುಳ್ಳಾಗಿಸಿದ್ದರು ನಾವು ನಮ್ಮ ನಿದರ್ಶನಗಳನ್ನು ಅವರಿಗೆ ತೋರಿಸಿದೆವು ಆದರೆ ಅವರು ಅವೆಲ್ಲವನ್ನು ಅಲಕ್ಷಿಸುತ್ತಲೇ ಇದ್ದರು ಮಿನಲ್ ಜಿಬಾಲಿ ಭೂತ ಅವರು ಪರ್ವತಗಳನ್ನು ಕೊರೆದು ಮನೆಗಳನ್ನು ಮಾಡುತ್ತಿದ್ದರು ಮತ್ತು ತಮ್ಮಷ್ಟಕ್ಕೆ ನಿರ್ಭಯರಾಗಿ ನಿಶ್ಚಿಂತರಾಗಿದ್ದರು ಕಟ್ಟ ಕಡೆಗೆ ಒಂದು ಪ್ರಚಂಡ ಸ್ಫೋಟವೂ ಬಂದರಗಿತು ಮತ್ತು ಅವರ ಸಂಪಾದನೆಯು ಅವರ ಯಾವ ಉಪಯೋಗಕ್ಕೂ ಬರಲಿಲ್ಲ ನಾವು ಭೂಮಿ ಆಕಾಶಗಳನ್ನು ಅವುಗಳಲ್ಲಿ ಇರುವುದೆಲ್ಲವನ್ನೂ ಪರಮ ಸತ್ಯವಾಗಿಯೇ ವಿನಃ ಸೃಷ್ಟಿಸಲಿಲ್ಲ ಮತ್ತು ತಿರ್ಮಾನದ ಗಳಿಗೆಯು ಖಂಡಿತವಾಗಿಯೂ ಬರಲಿದೆ ಆದುದರಿಂದ ಓ ಪೈಗಂಬರರೆ ನೀವು ಇವರ ಅಸಭ್ಯ ವರ್ತನೆಗೆ ಪ್ರತಿಯಾಗಿ ಸೌಜನ್ಯಪೂರ್ಣ ಕ್ಷಮೆಯೊಂದಿಗೆ ವರ್ತಿಸಿರಿ ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಎಲ್ಲರ ಸೃಷ್ಟಿಕರ್ತನೂ ಸರ್ವಜ್ಞನೂ ಆಗಿರುತ್ತಾನೆ ನಾವು ನಿಮಗೆ ಪದೇ ಪದೇ ಪುನರಾವರ್ತಿಸತಕ್ಕಂತಹ ಸಪ್ತ ಸೂಕ್ತಗಳನ್ನು ಮಹತ್ತಾದ ಕುರ್ ದಯಪಾಲಿಸಿದ್ದೇವೆ ನಾವು ಅವರಲ್ಲಿರುವ ನಾನಾ ವಿಧದ ಜನರಿಗೆ ಕೊಟ್ಟಿರುವ ಲೌಕಿಕ ಸುಖೋಪಭೋಗಗಳ ಕಡೆಗೆ ನೀವು ಕಣ್ಣೆತ್ತಿಯೂ ನೋಡಬೇಡಿರಿ ಮತ್ತು ಅವರಿಗಾಗಿ ಮರುಗಲೂ ಬೇಡಿರಿ ಅವರನ್ನು ಅವರ ಪಾಡಿಗೆ ಬಿಟ್ಟು ಸತ್ಯವಿಶ್ವಾಸವನ್ನು ಸ್ವೀಕರಿಸುವವರ ಕಡೆಗೆ ಬಾಗಿರಿ ನದಿ ಉರು ನಿರಾಕರಿಸುವವರೊಡನೆ ನಾನು ಸುಸ್ಪಷ್ಟವಾಗಿ ಎಚ್ಚರಿಕೆ ನೀಡುವವನು ಎಂದು ಹೇಳಿಬಿಡಿರಿ ಇದು ತಮ್ಮ ಕುರ್ಆನನ್ನು ಚಿನ್ನ ವಿಚ್ಛಿನ್ನಗೊಳಿಸಿರುವ ಒಡಕುಗಾರರ ಕಡೆಗೆ ನಾವು ಕಳುಹಿಸಿದ್ದಂತಹ ಎಚ್ಚರಿಕೆಯೇ ಆಗಿರುತ್ತದೆ ನಿಮ್ಮ ಪ್ರಭುವಿನಾಣೆ ಅವರೇನು ಮಾಡುತ್ತಲಿದ್ದರೆಂದು ನಾವು ಅವರೆಲ್ಲರೊಡನೆ ವಿಚಾರಿಸಿಯೇ ತೀರುವೆವು ಆದುದರಿಂದ ಓ ಪೈಗಂಬರರೆ ನಿಮಗೆ ಕೊಡಲಾಗುತ್ತಿರುವ ಆದೇಶಗಳನ್ನು ಗಂಠ ಘೋಷವಾಗಿ ಸಾರಿಬಿಡಿರಿ ಮತ್ತು ಬಹುದೇವ ವಿಶ್ವಾಸಿಗಳನ್ನು ಕೊಂಚವೂ ಗಣನೆಗೆ ತೆಗೆದುಕೊಳ್ಳಬೇಡಿರಿ ಆ ಪರಿಹಾಸ್ಯ ಮಾಡುವವರನ್ನು ನಿಮ್ಮ ಪರವಾಗಿ ಶಿಕ್ಷಿಸಲು ನಾವು ಸಾಕು ಅಲ್ಲದೀನ ಜೂಲಾಹೀಲೌಕಲ್ಲಮೂ ಅವರು ಅಲ್ಲಾಹನೊಂದಿಗೆ ಇತರರನ್ನು ದೇವನೆನ್ನುತ್ತಾರೆ ಸದ್ಯವೇ ಅವರಿಗೆ ಗೊತ್ತಾಗಲಿದೆ ಅವರಾಡುತ್ತಿರುವ ಅಪವಾದದ ಮಾತುಗಳಿಂದ ನಿಮಗೆ ತುಂಬಾ ಖೇದವಾಗುತ್ತಿದೆ ಎಂಬುದನ್ನು ನಾವು ಬಲ್ಲೆವು ಇದಕ್ಕೆ ಪರಿಹಾರವೇನೆಂದರೆ ನಿಮ್ಮ ಪ್ರಭುವಿನ ಕೀರ್ತನೆಯೊಂದಿಗೆ ಅವನನ್ನು ಸ್ತುತಿಸಿರಿ ಅವನ ಸನ್ನಿಧಿಯಲ್ಲಿ ಸಾಷ್ಟಾಂಗವೆರಗಿರಿ ಹಚ್ಚ ಖಂಡಿತವಾಗಿಯೂ ಬಂದೇತಿರುವ ತೀರುವ ಆ ಕೊನೆಯ ಗಳಿಗೆಯವರೆಗೂ ನಿಮ್ಮ ಪ್ರಭುವಿನ ದಾಸ್ಯ ಆರಾಧನೆ ಮಾಡುತ್ತಲಿರಿ